ಎಂ ಆರ್ ಶ್ರೀನಿವಾಸ ಮೂರ್ತಿಗಳು ಅರವತ್ತಾದರೂ ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ ಮೂವತ್ತು ವರ್ಷದಂತೆ ಇದ್ದಾತ ನನ್ನ ಪ್ರಿಯ ಸ್ನೇಹಿತ ಎಂ ಆರ್ ಶ್ರೀನಿವಾಸಮೂರ್ತಿ ಆತನನ್ನು ನೆನೆಸಿಕೊಂಡರೆ ಈಗಲೂ ನನಗೆ ಅರಳು ಬರುತ್ತದೆ ಶ್ರೀನಿವಾಸಮೂರ್ತಿ ಸುಖ ಸಂತೋಷಗಳಲ್ಲಿ ಬೆಳೆದಾತ ಆತನ ತಂದೆ ರಾಮಚಂದ್ರರಾಯರು ಅಮಲ್ದಾರರಾಗಿದ್ದರು ಶ್ರೀನಿವಾಸ ಮೂರ್ತಿಯು ರಾಮಚಂದ್ರರಾಯರಂತೆ ಸುಪ್ರದ್ರೂಪಿ ಉದಾರಿ ದೊಡ್ಡ ಕುಟುಂಬಿಕ ತಂದೆ ತಾಯಿಗಳ ಮಮತೆ ಆಧಾರಗಳಲ್ಲಿ ಬೆಳೆದವನು ಮೂರ್ತಿ ತೆಳ್ಳಗೆ ಎತ್ತರವಾಗಿದ್ದ ಆಳು ಬಣ್ಣ ಅಪರಂಜಿಯ ಕಾಂತಿಯುಳ್ಳು ನಗುಮುಖ ಹೊಳೆ ಹೊಳೆಯುವ ಕಣ್ಣು ಮಾತಿನಲ್ಲಿ ಸಂದರ್ಭಕ್ಕೆ ಸಕ್ಕಂತೆ ನಾಜೋಕ್ಕು ಜೋರು ಹಾಸ್ಯ ಇರುತ್ತಿದ್ದವು ಹೇಗಾದರೂ ರಸವತ್ತಾದ ಮಾತು ಶ್ರೀನಿವಾಸ ಮೂರ್ತಿ ಒಳ್ಳೆಯ ಭಾಷಣಕಾರರೆಂದು ಹೆಸರುವಾಸಿಯಾದ ಮೇಲೆ ಒಂದು ದಿನ ಯಾವುದೋ ಸಂಸ್ಥೆಯಲ್ಲಿ ಉಪನ್ಯಾಸ ಮಾಡುವುದಕ್ಕಾಗಿ ಮನೆ ಬಿಟ್ಟು ಹೊರಡಲು ಸಿದ್ಧವಾಗಿದ್ದರು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 ನಾನು ಮೂರ್ತಿಯನ್ನು ಮೊದಲು ಕಂಡಾಗ ಆತ ಇನ್ನೂ ಸೆಂಟ್ರಲ್ ಕಾಲೇಜಿನ ಮೇಲ್ತರಗತಿಯೊಂದರ ವಿದ್ಯಾರ್ಥಿ ಆಗಲೂ ಆತನ ಮೈ ಮೇಲೆ ಸರಿಗೆಯ ಪಂಚೆಯ ಪಂಚೆಯೇ ಇತ್ತು ಕೈಬೆರಳಿನಲ್ಲಿ ಉಂಗುರವು ಕಿವಿಯಲ್ಲಿ ಹತ್ತ ಕಡಕ್ಕೂ ಇದ್ದು ಮಾತುಕತೆಯಲ್ಲಿ ಒಂದು ಟಿವಿ ಇರುತ್ತಿತ್ತು ಇದು ಆತ ಶ್ಯಾಮು ಎಂಬ ಕಥೆಯನ್ನು ಬರೆದ ಕಾಲ ವೆಂಕಣ್ಣಯ್ಯನಿಗೂ ಕೃಷ್ಣಶಾಸ್ತ್ರಿಗೂ ಮೂರ್ತಿಯನ್ನು ಕಂಡರೆ ಅಚ್ಚುಮೆಚ್ಚು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 ಆತ ಎಷ್ಟೋ ಹಳಗನ್ನಡ ಕಾವ್ಯಗಳನ್ನು ಬೇಕಾದಷ್ಟು ಉದಾಹರಿಸಬಲ್ಲವನಾಗಿದ್ದ ಶೃಂಗಾರ ಪದ್ಯಗಳಿಗಂತೂ ಆತ ಭಂಡಾರಿ ಒಂದು ದಿನ ಸಾಹಿತ್ಯ ಸಮ್ಮೇಳನದ ಬಿಡಾರದಲ್ಲಿ ಬಹುಶಃ ರಾಯಚೂರಿನಲ್ಲಿ ನಾವು ನಾಲ್ಕೈದು ಮಂದಿ ಸ್ನಾನ ಮಾಡ ಹೊರಟು ಬಚ್ಚಲು ಮನೆ ಬಿಡುವಾಗಲೆಂದು ಹೊರಗೆ ಕಾದು ನಿಂತಿದೆವು ಶರಟುಗಳನ್ನು ತೆಗೆದುಹಾಕಿ ಒಂದು ಟವಲ್ ಸಣ್ಣ ಪಂಚೆಯನ್ನು ಹೊರೆದು ನಿಂತಿದ್ದೆವು ಕೃಷ್ಣ ಶಾಸ್ತ್ರಿಗಳು ನನ್ನನ್ನು ಚುಚ್ಚಿ ಹೀಗೆಂದರು ನೋಡಿದಿರಾ ಮೂರ್ತಿಯ ಇದೆಯನ್ನು ಮೂರ್ತಿ ಒಡನೆಯೇ ಎಂದರು ಶಾಸ್ತ್ರಿ ಏನು ಮಂಕು ಬಡಿಯಿತು ನಿಮಗೆ ಭ್ರಮರ ಕೀಟನ್ಯಾಯ ಮರೆತು ಹೋಯಿತೆ ಭ್ರಮರವು ತನ್ನ ಆಹಾರಕ್ಕಾಗಿ ಒಂದು ಕೀಟವನ್ನು ಹಿಡಿದು ಮುಂದಿರಿಸಿಕೊಳ್ಳುತ್ತದೆ ಆ ಕೀಟವಾದರೂ ಬೆದರಿ ಭಯದಿಂದ ಭ್ರಮರವನ್ನೇ ದಿಟ್ಟಿಸಿ ನೋಡುತ್ತಿರುತ್ತದೆ ಹೀಗೆ ಭ್ರಮರ ಧ್ಯಾನದಿಂದ ಕೊಂಚ ಕಾಲದಲ್ಲಿ ಕೀಟವು ತಾನೇ ಭ್ರಮರವಾಗುತ್ತದೆ ಇದು ಒಂದು ಪುರಾತನ ಕವಿ ಸಮಯ ನಾವು ಯಾವುದನ್ನು ಕುರಿತು ಹೆಚ್ಚಾಗಿ ಚಿಂತಿಸುತ್ತೇವೋ ಅದರಂತೆಯೇ ಆಗುತ್ತೇವಂತೆ ಈ ಉತ್ತರವನ್ನು ಕೇಳಿ ವೆಂಕಣ್ಣಯ್ಯ ಶಾಸ್ತಿ ನಾನು ನಗೆಕಡಲಿನಲ್ಲಿ ಮುಳುಗಿದೆವು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 ಕಂಠೀರವ ವಿಜಯ ನಾಟಕ ಸ್ಕೌಟ್ ದಳಗಳ ಅಭಿನಯಕ್ಕಾಗಿಯೇ ಬರೆದದ್ದು ಅದರ ಪ್ರದರ್ಶನ ತುಂಬ ಯಶಸ್ವಿಯಾಯಿತು ಕೆಲವು ವರ್ಷಗಳಾದ ಮೇಲೆ ನಾರ್ವಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರಾದರು ಸಾವಿರದ ಒಂಬೈನೂರ ಮೂವತ್ತ್ ಅವರು ಮಲ್ಲೇಶ್ವರದಲ್ಲಿ ನಾರ್ವಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯ ಉಪಾಧ್ಯಾಯರ ಮುಖ್ಯೋಪಾಧ್ಯಾಯರು ಅವರು ಅಲ್ಲಿಂದ ಒಂದು ದಿನ ತಪ್ಪದೇ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 ಶಿವಶರಣರನ್ನು ಕುರಿತು ಉಪನ್ಯಾಸ ಮಾಡುವರು ರಾತ್ರಿ ಒಂದು ಹಾಡನ್ನೋ ಪದ್ಯವನ್ನೋ ಕಟ್ಟುವರು ಇದೆಲ್ಲ ಅವರಿಗೆ ಲೀಲಾಜಾಲವಾಗಿತ್ತು ಯಾವುದರಲ್ಲಿಯೂ ಶ್ರಮವಿರಲಿಲ್ಲ ಮೂರ್ತಿ ಭಾರಿ ಕುಟುಂಬದಲ್ಲಿದ್ದವರು ಬಂಧು ಮಂಡಲ ವಿಸ್ತರಿಸದಂತೆಲ್ಲ ಸ್ನೇಹ ಹೆಚ್ಚುತ್ತವೆಂಬ ಖಾತರಿ ಶ್ರೀನಿವಾಸ ಮೂರ್ತಿಯನ್ನು ಬಹುವಾಗಿ ನೋಯಿಸಿದ ಸಂದರ್ಭಗಳು ಹತ್ತಾರಿವೆ ಅವರು ಎಷ್ಟೋ ವೇಳೆ ತಮಗಿದ್ದ ಉಭಯ ಸಂಕಟವನ್ನು ಕುರಿತು ಚಿಂತಿಸಿ ಕಣ್ಣು ಒದ್ದೆ ಮಾಡಿಕೊಂಡದ್ದುಂಟು ಅವರಿಗೆ ಹೀಗೆ ಸುಖ ದುಃಖಗಳೆರಡರ ಅನುಭವವೂ ಹೇರಳವಾಗಿದ್ದರಿಂದಲೇ ಅವರ ಹೃದಯ ಅಷ್ಟು ಮೃದುವಾಗಿತ್ತು ಅವರ ಅಂತರ್ದೃಷ್ಟಿ ಅಷ್ಟು ಆಳವಾದದ್ದಾಗಿತ್ತು ಮೂರ್ತಿಗಳಿಗೆ ಹೆಚ್ಚು ಪ್ರಸಿದ್ಧಿ ಬಂದದ್ದು ಅವರ ವೀರಶೈವ ಸಾಹಿತ್ಯ ಪಾಂಡಿತ್ಯದಿಂದ ಸ್ವಂತ ಮತದಲ್ಲಿ ಅವರು ವೈಷ್ಣವ ಬ್ರಾಹ್ಮಣರು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 ಪ್ರಾಮಾಣಿಕತೆಯಿಂದ ಭಕ್ತಿಭಂಡಾರಿ ವಚನ ಧರ್ಮಸಾರ ಗ್ರಂಥಗಳನ್ನು ಬರೆದವರು ವೀರಶೈವ ಮಠಾಧೀಶರುಗಳು ಬಹುಮಂದಿ ಶ್ರೀನಿವಾಸ ಮೂರ್ತಿಗಳ ಪಾಂಡಿತ್ಯಕ್ಕೂ ಅಂತರ್ದೃಷ್ಟಿಗೂ ಪ್ರಾಮಾಣಿಕತೆಗೂ ಸಹಾನುಭೂತಿಗೂ ತಲೆದೂಗಿ ತಮ್ಮ ಸಂತೋಷದ ಗುರುತಾಗಿ ಭಸ್ಮ ರುದ್ರಾಕ್ಷಿ ಮೊದಲಾದ ಪ್ರಸಾದನ ಪ್ರಸಾದಗಳನ್ನನುಗ್ರಹಿಸಿದರು ವೀರಶೈವ ಸಾಹಿತ್ಯವನ್ನು ಬೆಳಕಿಗೆ ತಂದವರಲ್ಲಿ ರಾ ನರಸಿಂಹಾಚಾರ್ಯರು ಮೊದಲನೆಯವರಾದರೆ ಶ್ರೀನಿವಾಸ ಮೂರ್ತಿಗಳು ಎರಡನೆಯವರು ಶ್ರೀನಿವಾಸ ಮೂರ್ತಿಗಳಿಗೆ ಮೃತ್ಯು ಬಂದ ರೀತಿ ನಮ್ಮ ದೇಶದ ಸಾರ್ವಜನಿಕ ಶೌಚ ವ್ಯವಸ್ಥೆಗೆ ಅಪಕೀರ್ತಿ ತರುವುದಾಗಿದೆ ಅವರು ಮೃತರಾದದ್ದು ಕಾಲರ ವ್ಯಾದಿಯಿಂದ ಇದು ನಿರೋಧನೀಯವಾದ ವ್ಯಾಧಿ ಊರಿನಲ್ಲಿ ಆಹಾರ ಸಾಮಗ್ರಿಗಳು ನೀರು ಪರಿಶುದ್ಧವಾಗಿರುವ ಪಕ್ಷದಲ್ಲಿ ಕಾಲರ ಅಲ್ಲಿಗೆ ಬರತಕ್ಕದ್ದಲ್ಲವೆಂದು ವೈಜ್ಞಾನಿಕರು ಸಿದ್ಧಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಯಾವ ದುರ್ದೈವದಿಂದಲೋ ಆ ಕಲ್ಮಶ ಶ್ರೀನಿವಾಸ ಮೂರ್ತಿ ವಾಸವಾಗಿದ್ದ ಕಡೆ ಐದಾರು ದಿನ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಯಲ್ಲಿ ಮೂರ್ತಿ ಬಾಧೆ ಅನುಭವಿಸಿ ಕಣ್ಣು ಮುಚ್ಚಿದರು ನನ್ನಂಥವರಿಗೆ ಜೀವನದ ಇಚ್ಛೆ ಅರ್ಥ ಕುಗ್ಗಿತು